ಒಂಬತ್ತನೆಯ ತರಂಗ ಹಗಲು ಹೋಗಿ ರಾತ್ರಿಯಾಗಿ ರಾತ್ರಿ ಹಗಲು ಎರಡೂ ಕಳೆದು ವಾರ ವಾರವಾಗಿ ವಾರಗಳು ಕಳೆದು ಪಕ್ಷವಾಗಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷಗಳು ಒಂದರ ಹಿಂದೊಂದು ಓಡಿ ಮಾಸಗಳಾಗಿ ಋತುಗಳಾಗಿ ಆಯನಗಳಾಗಿ ವರ್ಷವು ಪೂರೈಸುತ್ತಾ ಬಂದಿದೆ ಅಥವಾ ಪೂರೈಸಿದೆ ಇನ್ನೊಂದು ದಿನವಾದರೆ ವರ್ಷವು ಮುಗಿಯಿತು ದೇವತೆಗಳು ಕೊಟ್ಟಿದ್ದ ಗಡುವು ಮುಗಿಯಿತು ಇಂದು ಹುಣ್ಣಿಮೆ ಸಂಜೆಯು ಸಮೀಪಿಸ ಸಮೀಪಿಸುತ್ತಿದೆ ಎಂದು ಉದ್ದವಾಗುತ್ತಿರುವ ನೆರಳುಗಳು ಹೇಳುತ್ತಿವೆ ಕೆಟ್ಟವರು ಒಳ್ಳೆಯವರಾದಾಗ ಜನರಿಗೆ ಪ್ರಿಯರಾಗುವಂತೆ ಹೊಡೆಯುವಷ್ಟು ತೀಕ್ಷ್ಣವಾಗಿದ್ದ ಸೂರ್ಯಕಿರಣಗಳು ತಮ್ಮ ತೀವ್ರತೆಯನ್ನು ಬಿಟ್ಟು ಜನಪ್ರಿಯವಾಗಿ ಒಳಗಿದ್ದವರನ್ನು ಹೊರಕೆ ಕರೆಯುತ್ತಿವೆ ಆಶ್ರಮದಲ್ಲಿ ಮೃಗಪಕ್ಷಿಗಳು ಮಧ್ಯಾಹ್ನದ ಆಯಾಸವನ್ನು ಮರೆತಂತೆ ಎದ್ದು ಓಡಾಡುತ್ತಿವೆ ವಿಶ್ವಾಮಿತನು ಪರಜಾತದ ಬುಡ ಬುಡದಲ್ಲಿ ಬಂಡೆಯ ಮೇಲೆ ಕುಳಿತು ಯೋಚಿಸುತ್ತಿದ್ದಾನೆ ಏಕೆ ಅನ್ನುವುದು ಅರಿಯದೆ ಆತನ ಮನಸ್ಸು ಒಂದು ಮೇಣಿಕೆಯು ಮದುವೆಯಾದ ದಿನ ಮದನನಾಡಿದ ಮಾತುಗಳನ್ನು ನೆನೆದಿದೆ ಅಹಂಕಾರವು ಬೆಳೆಯಲೆಂದು ವಿಚಿತ್ರ ಭೋಗಗಳನ್ನು ವಿಚಿತ್ರಾನುಭವಗಳನ್ನು ದೇವತೆಗಳು ಒದಗಿಸುವವರು ಅಹಂಕಾರವನ್ನು ಬೆಳೆಸುವುದೇ ನನ್ನ ಕಾರ್ಯ ಅಹಂಕಾರವನ್ನು ಅರಿಯುವುದೊಂದು ಸಾಧನವಿದೆ ಆತನಿಗೆ ಯೋಚನೆಯಾಯಿತು ಹಾಗಾದರೆ ನನ್ನ ಅಹಂಕಾರವು ಬೆಳೆದಿದೆಯೇನು ಮೇನಕೆ ಲಭಿಸಿದಳೆಂದು ನನ್ನ ಮನಸು ಮೋದಗೊಂಡಿರುವುದು ನಿಜ ಅವಳು ಹಗಲು ರಾತ್ರಿ ಎನ್ನದೇ ಬಯಸುತ್ತಿರುವುದು ನಿಜ ಅವಳದಿದ್ದರೆ ಒಂದು ಗಳಿಗೆಯೂ ಬದುಕದಾರ ನಿನ್ನಿಸುವುದು ನಿಜ ಅವಳು ಜೊತೆಯಲ್ಲಿರುವಾಗ ಮಿಕ್ಕೆಲ್ಲವನ್ನೂ ಮರೆಯುವುದು ನಿಜ ಆದರೆ ಇದೇನು ಅಹಂಕಾರ ಭೋಗವಸ್ತುವನ್ನು ಬಯಸಿ ಅದಕ್ಕಾಗಿ ಹಂಬಲಪಡುತ್ತಿರುವುದೇ ಏನೋ ಅಹಂಕಾರ ಅಥವಾ ಅದಕ್ಕಿಂತ ವಿಚಿತ್ರವಾದದು ಇನ್ನೂ ಏನಾದರೂ ಉಂಟೆ ಮೇನಾ ಬರುವುದಕ್ಕಿಂತ ಮುಂಚೆ ಅಲಂಕಾರದ ಆಸೆ ಇರಲಿಲ್ಲ ಈಗ ಅದು ತಾನೇ ತಾನಾಗಿದೆ ಆದರೆ ಅದಕ್ಕೆ ಮುಂಚೆ ಇನ್ನೊಬ್ಬರನ್ನು ಮೆಚ್ಚಿಸಬೇಕೆಂದು ತೋರುತ್ತಿರಲಿಲ್ಲ ಈಗ ಅದು ಹೆಚ್ಚಿದೆ ಹೀಗೆ ಬಾಹ್ಯ ವೃತ್ತಿಯಾಗಿರುವುದೇ ಅಹಂಕಾರವೋ ವಿಶ್ವಾಮಿತ್ರನು ಹೀಗೆ ಏಕಾಂತವಾಗಿ ಕುಳಿತು ಯೋಚನೆ ಮಾಡಿ ಬಹಳ ದಿನವಾಗಿತ್ತು ಸಂಜೆ ಹೊಂಬಸಿಲಿನಲ್ಲಿ ಏನೋ ಒಂದು ವಿಚಿತ್ರವಾದ ಶಕ್ತಿ ಇರುವಂತೆಯೋ ಅದು ತನ್ನೊಳಗೆ ಪ್ರವೇಶವಾದಂತೆಯೂ ಬಹ ಭಾಸವಾಗುತ್ತಿದೆ ಏನೋ ತನ್ನನ್ನು ಆವರಿಸಿದಂತೆ ಇದ್ದ ಕಟ್ಟುಗಳು ಸಡಿಲವಾಗುತ್ತಿರುವುದಿದೆ ಮನಸ್ಸು ಹೋಗುತ್ತಿರುವುದನ್ನು ತಡೆಯಲಾರದು ಬರುತ್ತಿರುವುದನ್ನು ಬೇಡ ಎನ್ನಲಾರದು ಅಸಮರ್ಥನಾದ ಯಜಮಾನನು ಮನೆಯವರ ಚೆಲ್ಲಾಟಗಳನ್ನು ಕಂಡರೂ ನಿರೋಧಿಸಲಾರದೆ ಸುಮ್ಮನಿರುವಂತೆ ಮನಸ್ಸು ಸುಮ್ಮನಿದೆ